ರಾಯರು ನರಸಿಂಗರಾಯರು ಇನ್ನಿಬ್ಬರು ಮೂವರು ಆ ಆ ಪರಿಷತ್ತಿನ ಮೊದಲನೆಯ ದಿವಸದ ಕಾರ್ಯಗಳು ಸಾಂಗವಾಗಿ ನಡೆದ ಬಳಿಕ ಎಲ್ಲರೂ ಸಂತೋಷದಿಂದ ಅವರವರ ಬಿಡಾರಗಳಿಗೆ ತೆರಳಿದಂತೆ ಈಗ ನಾನು ಹೇಳಿದ ಮಹನೀಯರು ತಾವಿಳಿದಿದ್ದ ಕಡಗೆ ಬಂದು ಭೋಜನಾನಂತರ ವಿಶ್ರಮಿಸಿಕೊಂಡರು ಆ ರಾತ್ರಿ ಸುಮಾರು ಹನ್ನೆರಡು ಗಂಟೆ ಇರಬಹುದು ಆ ಸರಿಹೊತ್ತಿನಲ್ಲಿ ಯಾರೋ ಬಂದು ಲಕ್ಷ್ಮೀನಾರಾಯಣಪ್ಪನವರ ಮನೆಯ ಹೊರಬಾಗಿಲನ್ನು ತಟ್ಟಿದ ಹಾಗಾಯಿತು ಲಕ್ಷ್ಮೀನಾರಾಯಣಪ್ಪನವರು ಮಹಡಿಯ ಮೇಲೆ ಬೀದಿ ಕಡಿಯ ವರಾಂಡ ಎಂದಿನಂತೆ ಮಲಗಿದ್ದರು ಸಾಮಾನ್ಯವಾಗಿ ಅವರು ಒಂಬತ್ತು ಗಂಟೆಗೆ ಮಲಗಿ ಒಂದು ನಿದ್ದೆಯಾದ ಬಳಿಕ ಸುಮಾರು ಹ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 ಕೂಡ ಜರೂರಾಗಿ ಮಾತನಾಡಬೇಕಾದದ್ದು ಇದೆ ಅದಕ್ಕೋಸ್ಕರ ಬಂದುಬಿಟ್ಟೆ ತಮಗೆ ತೊಂದರೆಯಾಯಿತು ಕ್ಷಮಿಸಬೇಕು ಕೃಷ್ಣಶಾಸ್ತ್ರಿಗಳು ಮಾತಿನಲ್ಲಿ ಹೀಗೆ ವಿನಯ ತುಂಬಿದ್ದರೂ ಅವರ ಮುಖದ ಮೇಲೆ ಏನೋ ಚೇಷ್ನೆ ಸುಳಿದಾಡುತ್ತಿತ್ತು ಲಕ್ಷ್ಮೀನಾರಾಯಣಪ್ಪನವರು ಹಾಸ್ಯಪ್ರಿಯರು ಏನಾಗುತ್ತದೋ ನೋಡೋಣವೆಂದು ಹೆಚ್ಚು ಮಾತನಾಡದೆ ಅವರು ಒಳ್ಳೆಯದಾಯಿತು ಇಷ್ಟುಹೊತ್ತಿಗಾದರೂ ಬಂದಿರಲ್ಲ ಮೇಲೆ ಹಾಸಿಗೆ ಹಾಸಿದೆ ಮಲಗಿಸಿಕೊಳ್ಳಬಹುದು ಎಂದು ಹೇಳಿ ತಮ್ಮ ಕೋಣೆಗೆ ತಾವು ಹೋಗಿ ಬಾಗಿಲು ಹಾಕಿಕೊಂಡರು ಕೃಷ್ಣಶಾಸ್ತ್ರಿಗಳು ಮಡಿಯ ಮೇಲಕ್ಕೆ ಬಂದು ಹಾಸಿಗೆ ಕೊಡುವೆ ದೀಪವಾರಿಸಿ ರಾಮರಾಮ ಎನ್ನುತ್ತಾ ಮಲಗಿಕೊಂಡಂತೆ ಮಾಡಿದರು ಐದಾರು ನಿಮಿಷಗಳಾಯಿತು ಅಷ್ಟರೊಳಗಾಗಿ ಲಕ್ಷ್ಮೀನಾರಾಯಣಪ್ಪನವರು ಮತ್ತೆ ನಿದ್ದೆ ಹೋಗಿರಬೇಕೆಂದು ಕೃಷ್ಣಶಾಸ್ತ್ರಿಗಳು ಬಾರಿಸಿಕೊಂಡು ಹಾಸಿಗೆಯಿಂದ ಎದ್ದು ದೀಪ ಹಾಕಿದರು ಹಾಲಿನಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಮಲಗಿದ್ದಾರೆ ಎಂಬುದನ್ನು ಗುರುತು ಮಾಡಿಕೊಂಡರು ಬಳಿಕ ಒಂದು ಹಾಸಿಗೆಯ ಪಕ್ಕದಲ್ಲಿ ಕುಳಿತು ತಾವು ಕೈಯಲ್ಲಿ ತಂದಿದ್ದ ಪಟ್ಟಣಗಳನ್ನು ಬಿಟ್ಟುಕೊಂಡು ಒಂದು ದೂದುಪೇಡವನ್ನು ಮುರಿದು ಕಾಡನಿದ್ರೆಯಲ್ಲಿದ್ದ ಶ್ರೀನಿವಾಸರಾಯರ ಬಾಯಿಗೆ ತುರುಕಿದರು ಅದು ಹಲ್ಲಿಲ್ಲದ ಬಾಯಿ ದೂದುಪೇಡ ನೇರವಾಗಿ ನಾಲಿಗೆ ಸೇರಿತ್ತು ರಾಯರು ಹಾಂ ಯಾರು ಎಂದು ಕೂಗಿದರು ಶಾಸಿಗಳು ನಾನು ಮುದ್ದು ಎಂದರು ಇಷ್ಟು ಹೊತ್ತಿಗೆ ದೂದುಪೇಡ ಆದ ಕಲಗಿ ಶ್ರೀನಿವಾಸ ಹೊಟ್ಟೆ ಹೊಟ್ಟಿತ್ತು ಮುದ್ದು ಎಂದರೆ ಮಧ್ವರಾಯ ಶ್ರೀನಿವಾಸ ಮಗ ರಾಯರು ನಗುತ್ತಾ ಕುಳಿತರು ಶಾಸಿಗಳು ಅಲ್ಲಿಂದೆದ್ದು ಪಕ್ಕದಲ್ಲಿದ್ದ ವೆಂಕಟಕೃಷ್ಣಯ್ಯನವರ ಬಾಯಿಗೆ ಒಂದು ಚೂರು ಜಹಾಂಗೀರ್ ಒಗಿಸಿದರು ಹಾಗೆಯೇ ಆಯರ ತುಟಿಗಳ ನಡುವೆ ಒಂದು ಚಕ್ಕಲಿ ಮುರುಕನ್ನು ತಳ್ಳಿದರು ನರಸಿಂಗರಾಯರ ಬಾಯಿಗೆ ಎರಡು ಉಪ್ಪೇರಿಗಳನ್ನು ನೂಕಿದರು ಅವರೆಲ್ಲರೂ ಥೂ ಥೂ ಎಂದುಕೊಂಡು ಬಾಯಿಗೆ ಬಂದದ್ದನ್ನು ಸವಿಯುತ್ತಾ ಏನಪ್ಪ ಇದು ಎಂದುಗೊಳಗುತ್ತಾ ಎಂದು ಕುಳಿತು ನೋಡುತ್ತಾರೆ ಎದುರಿಗೆ ಇನ್ನೂ ನಾಲ್ಕು ದೊಡ್ಡ ತಿಂಡಿಯ ಪುಟ್ಟಣಗಳು ಎಲ್ಲರೂ ಕೃಷ್ಣಶಾಸ್ತ್ರಿಯನ್ನು ನೋಡಿ ಏನಯ್ಯ ಇದೆಲ್ಲ ಇಷ್ಟು ಹೊತ್ತಿನಲ್ಲಿ ಎಂದು ಆಕ್ಷೇಪಣೆ ಸೂಚಿಸಿದರು ಶಾಸ್ತ್ರಿಗಳು ತಗೊಳ್ಳಿ ಯಜಮಾನರ ತಮಗೋಸ್ಕರ ತಂದೆ ರುಚಿಯಾಗಿತ್ತು ತಮ್ಮನ್ನು ಬಿಟ್ಟು ಒಬ್ಬನೇ ಹೇಗೆ ತಿನ್ನಲ್ಲಿ ತಾವು ದೊಡ್ಡ ಮನಸ್ಸು ಮಾಡಬೇಕು ಎಂದರು ಇದನ್ನೆಲ್ಲಾ ಪಕ್ಕದ ಕೊಠಡಿಯಿಂದ ಕಿವಿಯ ಮೂಲಕ ತಿಳಿದುಕೊಳ್ಳುತ್ತಿದ್ದ ಲಕ್ಷ್ಮೀನಾರಾಯಣಪ್ಪನವರು ಉಪಹಾರ ಸೇರಿದರು ಸುಮಾರು ಎರಡು ಗಂಟೆಯವರೆಗೂ ಆ ತಿಂಡಿ ಹರಿಟಗಳು ನಡೆದು ಅದರ ನಡುವೆ ಶಾಸ್ತ್ರಿಗಳು ತಮ್ಮ ಜೇಬಿನಿಂದ ಒಂದು ಹೂವಿನ ಹಾರವನ್ನು ಗಂಧದ ಟಬ್ಬಿಯನ್ನು ಹೊರಕ್ಕೆ ತೆಗೆದರು ಶ್ರೀನಿವಾಸರ ಇರುವುದನ್ನು ನೋಡಿ ಎಲ್ಲಿ ಹೋಗಿದೆಯಾ ಯಾರ ತಲೆಯಲ್ಲಿದ್ದದ್ದೋ ಎಂದರು ಲಕ್ಷ್ಮೀನಾರಾಯಣಪ್ಪನವರು ಯಾರ ತಲೆಯಲ್ಲಿದ್ದದ್ದೋ ಎಲ್ಲಿದ್ದದ್ದೋ ನೀವು ಕೇಳಿದರೆ ಹೇಳುತ್ತಾರೆಯೇ ಕೃಷ್ಣ ಶಾಸ್ತ್ರಿಗಳು ತಾವೆಲ್ಲಾ ಹಿರಿಯರು ತಾವು ಮಾಡದೇ ಇದ್ದದ್ದು ನಾನೇನು ಮಾಡುತ್ತೇನೆ ಎಂದರು ಹೀಗೆ ಬೆಳಗಾಗುವವರೆಗೂ ಹರಟೆ ನಗುವು ನಗುವು ಹರಟೆ ಜರುಗಿತು ಆ ಪ್ರದೇಶದಲ್ಲಿಯೇ ವಾಸವಾಗಿದ್ದ ನಾನು ಮಾರನೆಯ ದಿನ ಬೆಳಿಗ್ಗೆ ಯಜಮಾನರುಗಳನ್ನು ಕುಶಲ ಪ್ರೇಕ್ಷಣ ಮಾಡಬೇಕೆಂದು ಅಲ್ಲಿಗೆ ಆ ಕಥೆಯನ್ನೆಲ್ಲಾ ಕೇಳಿದೆ ಸ್ವಲ್ಪ ಹೊಟ್ಟೆ ಕಿಚ್ಚಾಯಿತು ಕೃಷ್ಣಶಾಸ್ತ್ರಿಗಳನ್ನು ಕುರಿತು ನನ್ನನ್ನೇಕೆ ಕರೆಯಲಿಲ್ಲ ಎಂದು ಕೇಳಿದೆ ಅವರು ನೀವು ಇನ್ನು ಹುಡುಗರೆಂದು ಇವರು ತಿಳಿದುಕೊಂಡಿದ್ದಾರೆ ನೀವು ಇಲ್ಲದಿದ್ದರೆ ಅವರು ಆಡಿದ ಹೇಳಲು ಸಂಕೋಚ ನೀವು ಕೊಂಚ ಮಡಿಯವರು ಮಡಿ ಮಾತಿನವರು ಹೋಗಬೇಕು ಈ ಗೋಷ್ಠಿಗೆ ನೀವು ಬರಬೇಕಾದರೆ ಸ್ವಲ್ಪ ತರಬೇತಾಗಬೇಕು ಎಂದು ಜವಾಬು ಹೇಳಿದರು ವಾಸ್ತವವಾಗಿ ನಾನು ಅಷ್ಟೇನು ಪ್ರಾಕೃತನಾಗಿರಲಿಲ್ಲ ಆದರೆ ಕೃಷ್ಣಶಾಸ್ತ್ರಿಗಳ ಕೂಡ ಸ್ಪರ್ಧೆ ಹೂಡಿ ಜಯಿಸುವಷ್ಟರ ಲಸಿಕತನ ನನ್ನಲ್ಲಿತ್ತೆಂದು ನಾನು ಹೇಳಿಕೊಳ್ಳಲಾರೆ ಮೇಲೆ ಹೇಳಿದ ಸಂದರ್ಭ ಅತ್ಯಗುಪ್ಪೆ ಕೃಷ್ಣಶಾಸ್ತ್ರಿಗಳವರ ವ್ಯಕ್ತಿ ಸ್ವರೂಪಕ್ಕೆ ಉದಾಹರಣೆಯಾಗಿದೆ ಅವರದು ಸ್ನೇಹಮಯವಾದ ಹೃದಯ ಲಸಿಕ ಸ್ವಭಾವ ಒಳ್ಳೆಯ ರೂಪ ಅದು ಆಕಾರದಲ್ಲಿ ಎತ್ತರೂ ಅಲ್ಲ ಮಧ್ಯಮ ಆ ಮೇಲೆ ಕೊಂಚ ಸ್ಥೂಲರಾಗಿದ್ದರು ಮೈ ಬಣ್ಣ ಕೆಂಪು ಮಿಶ್ರಣವಾದ ಬಿಳುಪು ಮುಖದ ಮೇಲೆ ಯಾವಾಗಲೂ ನಗೆ ಸುಳಿದಾಡುತ್ತಿತ್ತು ಒಟ್ಟಿನ ಮೇಲೆ ಆಕರ್ಷಕ ರೂಪ ಧ್ವನಿ ಮಧ್ಯಮಸ್ಥಾಯದು ವಾಯಿಂದ ಅಕ್ಷರಗಳು ಸ್ಫುಟವಾಗಿ ಹೊರ ಹೊರಡುತ್ತಿದ್ದವು ಅವರು ಸಾಹಿತ್ಯವನ್ನು ನಿಷ್ಠದಿಂದ ಅಭ್ಯಾಸ ಮಾಡಿದ್ದವರು ಅವರಿಗೆ ಸಂಗೀತದ ಪರಿಚಯವೂ ಚೆನ್ನಾಗಿತ್ತು ಅವರು ಕೆಲವು ಕಾಲ ಯಾವುದೋ ನಾಟಕ ಕಂಪನಿಯಲ್ಲಿ ಪಾತ್ರ ನಿರ್ವಾಹ ಮಾಡುತ್ತಿದ್ದಾರೆ ಕೇಳಿದ್ದೇನೆ ಕೃಷ್ಣಶಾಸ್ತ್ರಿ ಅವರು ಬಹು ವರ್ಷ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದರು ಅವರಿಗೆ ಸಾರ್ವಜನಿಕ ವಿಚಾರಗಳ ಮಾಹಿತಿ ಚೆನ್ನಾಗಿತ್ತು ಶ್ರದ್ಧೆಯಿಂದ ಕರ್ತವ್ಯ ಮಾಡುತ್ತಿದ್ದವರು ಅವರು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 ಕೃಷ್ಣಶಾಸ್ತ್ರಿಗಳು ಅದೇ ವಿಷಯ ಸ್ವಾಮಿ ತಡವಾದದ್ದಕ್ಕೆ ಕಾರಣ ಅಧ್ಯಕ್ಷರು ನೀವು ಹಾಡುತ್ತಿದ್ದೀರಿ ಕೃಷ್ಣಶಾಸ್ತ್ರಿಗಳು ಅದು ಹಾಡಲ್ಲ ಸ್ವಾಮಿ ಮಾತು ಆ ಮಾತು ಹೇಳುವ ರೀತಿ ಹಾಗೆ ಅಧ್ಯಕ್ಷರು ಹೀಗೆ ಮಾಡಿದರೆ ಹೊತ್ತಾಗುತ್ತದೆ ಕೃಷ್ಣಶಾಸ್ತ್ರಗಳು ನಿಲ್ಲಿಸಬೇಕೆಂದು ಸಭೆ ಹೇಳಿದರೆ ನಿಲ್ಲಿಸುತ್ತೇನೆ ಸಭಿಕರು ಇನ್ನೂ ಆಗಬೇಕು ಸ್ವಾಮಿ ಬಹಳ ಚೆನ್ನಾಗಿದೆ ಅವರಿಗೆ ಇನ್ನೂ ಹೊತ್ತು ಕೊಡಬೇಕು ಎಲ್ಲರೂ ನಗಲಾರಂಭಿಸಿದರು ಆ ನಗುವಿನಲ್ಲಿ ಅಧ್ಯಕ್ಷರು ಸೇರಿಕೊಂಡರು ನಗುನಿಂದ ಬಳಿಕ ನೆಕ್ಸ್ಟ್ ಸಬ್ಜೆಕ್ಟ್ ಎಂದರು ಈ ಹಿಂದಿನ ಕೋಪದ ಮರೆತು ಹೋಗಿದ್ದವು ದಿವಾನ್ ಬ್ಯಾನರ್ಜಿ ಅವರ ಕಾಲದಲ್ಲಿ ಒಂದು ಸಲ ಪ್ರಜಾಪ್ರತಿನಿಧಿ ಸಭೆ ನಡೆಯುತ್ತಿದ್ದಾಗ ಮದಾರಾಸಿನ ಗವರ್ನರ್ ಬಹುಶಃ ಲಾರ್ಡ್ ವಿಲಿಂಗ್ ದನ್ ಎಂಬಾತನು ಸಭಾ ಕಾರ್ಯಗಳನ್ನು ನೋಡಬೇಕೆಂಬ ಕುತೂಹಲದಿಂದ ಪತ್ನಿ ಸಮೇತನಾಗಿ ಅಲ್ಲಿಗೆ ಬಂದನು ಆತನಿಗೆ ತಮ್ಮ ಒಳ್ಳೆಯ ಭಾಷಣಕಾರರನ್ನು ತೋರಿಸಬೇಕೆಂಬ ಕುತೂಹಲದಿಂದ ದಿವಾನ್ ಬ್ಯಾನರ್ಜಿ ಅವರು ಹಾಸನದ ವೆಂಕಟೇಶಯ್ಯನವರನ್ನು ಇಂಗ್ಲಿಷ್ನಲ್ಲಿ ಮಾತನಾಡಬೇಕೆಂದು ಕೃಷ್ಣಶಾಸ್ತ್ರಗಳನ್ನು ಕನ್ನಡದಲ್ಲಿ ಮಾತನಾಡಬೇಕೆಂದು ಕೇಳಿಕೊಂಡರು ಆ ಸದಸ್ಯರಿಬ್ಬರು ಸಭೆಯ ಮುಂದಿದ್ದ ವಿಷಯವನ್ನು ಕುರಿತು ಹತ್ತು ಹತ್ತು ನಿಮಿಷ ಉಪನ್ಯಾಸಿಸಿದರು ಕೃಷ್ಣಶಾಸ್ತಿಗಳು ತಮ್ಮ ಉಪನ್ಯಾಸದ ಉಪಸಂಹಾರ ವಾಕ್ಯದಲ್ಲಿ ವಿಲ್ಲಿಂಗ್ ದಂಪತಿಗಳಿಗೆ ಅವರು ಬಂದದಕ್ಕಾಗಿ ವಂದನೆಯನ್ನು ಹೇಳಿ ಕೂಡಲೇ ತಮ್ಮ ಜೇಬಿನೊಳಗಿಂದ ಒಂದು ಹೂವಿನ ಹಾರವನ್ನು ತೆಗೆದು ತಟ್ಟನೆ ಹೋಗಿ ಲೇಡಿ ವಿಲ್ಲಿಂಗ್ಡನ್ ಕೊರಳಿಗೆ ಹಾಕಿದರು ಆಕೆಯ ಮುಖ ಹಿಗ್ಗಿ ಹಲ್ಲು ಕಿರಿಯಿತು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 ಪತ್ರಿಕಾ ನಿರೋಧ ಶಾಸನವು ತಾವು ಸ್ವತಂತ್ರವಾಗಿ ಬುದ್ಧಿಪೂರ್ವಕವಾಗಿ ಮಾಡಿದ ಕೆಲಸವಲ್ಲವೆಂದು ತಮಗೆ ಅದು ಇಷ್ಟವಲ್ಲದಿದ್ದರೂ ಇಲ್ಲಿಯ ಬ್ರಿಟಿಷ್ ಅಧಿಕಾರಿಗಳ ಒತ್ತಾಯಕ್ಕಾಗಿ ಮಾಡಲಾದದ್ದೆಂದು ಹೇಳಿಕೆ ಕೊಟ್ಟಿದ್ದಾರೆ ಗುರುಗಳು ಹೀಗೆ ಸ್ಥಾನ ಬದಲಾಯಿಸಿದ ಮೇಲೆ ಶಿಷ್ಯನೂ ಇದ್ದಂತೆಯೇ ಇರುವುದು ಸರಿಯೇ ಆದ ಕಾರಣ ಈಗ ನಾನು ಪ್ರಾಯಶ್ಚಿತ ರೂಪವಾಗಿ ತಮ್ಮೆದುರಿಗೆ ನಿಂತು ನನ್ನ ಹಿಂದಿನ ತಪ್ಪನ್ನು ಒಪ್ಪಿಕೊಳ್ಳುತ್ತಿದ್ದೇನೆ ಈ ಪತ್ರಿಕಾ ನಿರ್ಬಂಧ ಶಾಸನ ಆಯುಕ್ತವಾದದ್ದು ತೊಲಗಿ ಹೋಗಬೇಕಾದದ್ದು ಸಭೆಯಿಂದ ಆ ನಿರ್ಣಯ ಅಂಗೀಕೃತವಾಯಿತು ಎಲ್ಲರಿಗೂ ಸಂತೋಷವಾಯಿತು ಅತ್ತೆಗುಪ್ಪೆ ಕೃಷ್ಣಶಾಸ್ತಿಗಳು ಕಷ್ಟಕ್ಕೆ ಸಿಕ್ಕಿದವರಲ್ಲಿ ಸಹಾನುಭೂತಿಯುಳ್ಳವರು ಉಪಕಾರ ಪ್ರವೃತ್ತಿಯುಳ್ಳವರು ವಾದ್ರಸಿಕರು ಸಾರ್ವಜನಿಕ ಸಂಸ್ಥೆಗೆ ಆಕರ್ಷಣಾ ಶಕ್ತಿಯನ್ನು ತೆರಬಲ್ಲವರು